ವೆಂಕಟಪತಯ್ಯಂಗಾರ್ಯರು ಬಹುಶಃ ಮಾರ್ಗಶಿರ ಮಾಸ ಬೆಳಿಗ್ಗೆ ಏಳು ಗಂಟೆ ಇರಬಹುದು ಗಾಳಿ ತಂಪಾಗಿ ತಣುವಾಗದೆ ಮಂದವಾಗಿ ಬೀಸುತ್ತಿದೆ ಗಿಡಮರಗಳು ಮರಗಳು ಹೊಸ ಹೊಸದೆಂಬಂತೆ ಕಾಣುತ್ತಿವೆ ಪ್ರಯಾಣಿಕರಿಗೆ ಹಿತಕರವಾದ ಕಾಲ ಅಂದು ಮಾಲೂರು ತಾಲೂಕು ನರಸಾಪುರದ ಬಳಿಯ ರಸ್ತೆಯಲ್ಲಿ ವೆಂಕಟಪತಯ್ಯಂಗಾರ್ಯರು ಜೋಡೆತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಆ ಕಾಲದಲ್ಲಿ ಸರಕಾರಿ ಅಧಿಕಾರಿಗಳು ಪ್ರಯಾಣ ಪ್ರಯಾಣ ಎತ್ತಿನ ಗಾಡಿಯಲ್ಲಿ ಮೋಟಾರ್ ಬಂದಿರಲಿಲ್ಲ ಬೈಸಿಕಲ್ಲೂ ಇರಲಿಲ್ಲ ಲೈ ರೈಲಿಲ್ಲದ ಗ್ರಾಮಗಳಿಗೆ ಹೋಗಬೇಕಾದವರು ಮೇಲ್ದರ್ಜೆಯ ಹುದ್ದೆಯ ಹುದ್ದೆದಾರರಾದರೆ ಕುದುರೆ ಗಾಡಿಗಳಲ್ಲಿ ಹೋಗುತ್ತಿದ್ದರು ದಿವಾನರು ಕೌನ್ಸಿಲರುಗಳು ಇಂಥವರು ಎರಡನೆಯ ದರ್ಜೆಯವರು ಡಿಪಾರ್ಟ್ಮೆಂಟ್ಗಳ ಮುಖ್ಯಸ್ಥರರು ಡೆಪ್ಯುಟಿ ಕಮಿಷನರು ಮೊದಲಾದವರು ಪೆಟ್ಟಿಗೆ ಗಾಡಿಯಲ್ಲಿ ಹೋಗುವರು ಮೂರನೆಯ ಸ್ಕೂಲ್ ಇನ್ಸ್ಪೆಕ್ಟರ್ಗಳು ಮೊದಲಾದವರು ವೆಂಕಟಪತಯ್ಯಂಗಾರ್ಯರು ಸ್ಕೂಲ್ ಇನ್ಸ್ಪೆಕ್ಟರ್ ಎರಡನೇ ಎರಡೆತ್ತಿನ ಗಾಡಿಯಲ್ಲಿ ಇವರ ಪ್ರಯಾಣ ನರಸಾಪುರದ ಮುಂದೆ ಯಾರೋ ಒಬ್ಬಾತ ರಸ್ತೆ ಪಕ್ಕದ ಮಾವಿನ ಮರದಿಂದ ಎಲೆ ಬಿಡಿಸಿಕೊಳ್ಳುತ್ತಿದ್ದ ಸುಮಾರು ಮೂವತ್ತು ವರ್ಷ ವಯಸ್ಸು ತಲೆಗೆ ಲಪ್ಪಟ್ಟೆ ಸುತ್ತಿದ್ದ ಮೈ ಮೇಲೆ ಬನಿನು ಈತನು ವೆಂಕಟಪತಯ್ಯಂಗಾರ್ಯರ ದೃಷ್ಟಿಪಥಕ್ಕೆ ಬಂದ ಕೂಡಲೇ ಅವರಿಗೆ ಆತನ ವಿಷಯದಲ್ಲಿ ಏನೋ ಕೊಂಚ ಕುತೂಹಲ ಉಂಟಾಯಿತು ಅವರು ಗಾಡಿಯಲ್ಲಿ ಕುಳಿತೆ ಆತನನ್ನು ಕರೆದು ಕೇಳಿದರು ಯಾರಪ್ಪ ನೀವು ಈ ಊರಿನವರೇ ವ್ಯಕ್ತಿ ಹೌದು ನರಸಾಪುರದ ಹತ್ತಿರ ಒಂದು ಹಳ್ಳಿ ನವಸ್ಥಳ ನೀವು ಯಾವ ಜನ ಬ್ರಾಹ್ಮಣ ಸ್ವಾಮಿ ನಾನು ಶಾನುಭೋಗರು ವಿದ್ಯೆಯೇನು ಕಲಿತಿದ್ದೀರಿ ನನಗೇನು ವಿದ್ ವಿದ್ವತ್ತಿಲ್ಲ ಸ್ವಾಮಿ ನೀವು ಶಾನುಭೋಗಿಕೆ ಲೆಕ್ಕೆಗಳನ್ನು ಬರೆಯಬೇಕಲ್ಲ ಅಷ್ಟು ಸ್ವಾಮಿ ಅದೇನು ವಿದ್ಯೆ ಅಮರ ಬರುತ್ತದೋ ಒಂದು ಕಾಂಡ ಬಾಯಿಗೆ ಬರುತ್ತದೆ ಸ್ವಾಮಿ ನಿಮ್ಮ ಊರಿನಲ್ಲಿ ಸ್ಕೂಲು ಇದೆಯೇ ಪಾಠಶಾಲೆ ವ್ಯಕ್ತಿ ಇಲ್ಲ ಸ್ವಾಮಿ ಈ ಸುತ್ತಮುತ್ತ ಎಲ್ಲೂ ಇಲ್ಲ ನೀವು ಯಾಕೆ ಒಂದು ಸ್ಕೂಲು ಮಾಡುವುದಿಲ್ಲ ನನಗೆ ಅಷ್ಟು ಶಕ್ತಿಯಲ್ಲಿದೆ ಸ್ವಾಮಿ ಅದಕ್ಕೆ ಏನು ಶಕ್ತಿ ಬೇಕು ನೀವು ಹೇಳಿಕೊಡಬೇಕಾದದ್ದು ಅಕ್ಷರ ಲೆಕ್ಕ ಇದಕ್ಕೆ ಬೇಕಾದಷ್ಟು ವಿದ್ಯೆ ನಿಮ್ಮಲ್ಲಿದೆ ಹತ್ತು ಜನ ಹುಡುಗರನ್ನು ಸೇರಿಸಿಕೊಂಡು ಶಾಲೆ ಪ್ರಾರಂಭ ಮಾಡಿ ಸರಕಾರದಿಂದ ನಿಮಗೆ ತಿಂಗಳಿಗೆ ಮೂರು ರೂಪಾಯಿ ಕೊಡುವಂತೆ ನಾನು ಏರ್ಪಾಟು ಮಾಡುತ್ತೇನೆ ವಿದ್ಯಾ ಪ್ರಚಾರದ ಉಗಮ ಈ ರೀತಿ ಪ್ರಾರಂಭವಾದವು ನಮ್ಮ ದೇಶದ ಹಳ್ಳಿಯ ಹಳ್ಳಿಯ ಸ್ಕೂಲುಗಳು ಹೀಗೆ ಎಂಬತ್ತು ತೊಂಬತ್ತು ವರ್ಷಗಳ ಕೆಳಗೆ ದೊಡ್ಡ ದೊಡ್ಡ ತಾಲೂಕು ಸ್ಥಳಗಳಲ್ಲಿಯೂ ಊರುಗಳಲ್ಲಿಯೂ ಸ್ಕೂಲುಗಳನ್ನು ತೆರೆದದ್ದು ಸರಕಾರದ ಪ್ರಯತ್ನದಿಂದ ಹಳ್ಳಿಗಳಲ್ಲಿ ಸ್ಕೂಲುಗಳಾದದ್ದು ವಿದ್ಯಾ ಇಲಾಖೆಯ ಮಧ್ಯಮ ದರ್ಜೆಯ ಅಧಿಕಾರಿಗಳ ನೈಜವಾದ ಉತ್ಸಾಹದಿಂದ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 ಉಪಕಾರಶೀಲತೆ ವೆಂಕಟಪ ತಯ್ಯಂಗಾರ್ಯರಿಗೆ ಸಂಸ್ಕೃತ ವಿದ್ಯೆಯ ವಿಷಯದಲ್ಲಿ ಶ್ರದ್ಧೆ ತೀವ್ರವಾಗಿತ್ತು ವಿದ್ವಾನ್ ಚಪ್ಪಲಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರ ಶಾಸ್ತ್ರಿಗಳವರಿಗೆ ಮೊದಮೊದಲು ಆಶ್ರಯ ಕೊಟ್ಟು ಸಹಾಯ ಮಾಡಿದವರಲ್ಲಿ ವೆಂಕಟಪತಯ್ಯಂಗಾರ್ಯರು ವಿ ಎನ್ ಮುಖ್ಯರು ಆ ಪ್ರಯತ್ನದಿಂದ ಹುಟ್ಟಿ ಬೆಳೆದ ಈಗಿನ ಸರಕಾರಿ ಸಂಸ್ಥೆ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ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 ಅವರು ಸರ್ಕಿಟು ಹೋದ ಕಡೆ ಅವರಿಗೆ ಆಧರಣೆ ಹೆಚ್ಚಾಗಿ ದೊರೆಯುತ್ತಿತ್ತು ಮನೆ ಮನೆಗೂ ಅವರನ್ನು ಕರೆಯುವರು ಕೆಲವು ಮನೆಗಳಲ್ಲಿ ಅಭ್ಯಂಜನ ಕೆಲವು ಮನೆಗಳಲ್ಲಿ ನಿಂಬೆ ಹುಳಿ ಚಿತ್ರಾನ್ನ ಕೀರು ಮೊದಲಾದ ಔತಣ ಕೆಲವು ಮನೆಗಳಲ್ಲಿ ಫಲಾಹಾರ ಪೂಜೆ ಹೀಗೆ ಪ್ರದರ್ಶನವಾಗುತ್ತಿತ್ತು ಆದರೆ ವೆಂಕಟ ಪತಹಿಂಗಾರ್ಯರು ವಿರೋಧವಿಲ್ಲದಂತೆ ಹೇಗೆ ತಪ್ಪಿಸಿಕೊಳ್ಳಬಹುದು ಹಾಗೆ ಈ ಊಟ ಉಪಚಾರಗಳ ಅತಿರೇಕವನ್ನು ತಪ್ಪಿಸಿಕೊಳ್ಳುತ್ತಿದ್ದರು ಅವರ ಭೋಜನ ಸಾಮಗ್ರಿಯು ಅಡಿಗೆ ಆತನು ಗಾಡಿಯಲ್ಲೇ ಇರುತ್ತಿದ್ದವು ವೆಂಕಟಪ್ಪ ತಯಂಗಾರ್ಯರು ಸ್ವಭಾವದಿಂದಲೇ ಸರಸಿಗಳು ಸುಲಭರು ಆಗಿದ್ದರಿಂದ ಯಾರಿಗೂ ಮುಖಭಂಗವಾಗುತ್ತಿರಲಿಲ್ಲ ಅವರು ಯಾರಲ್ಲಿಯೂ ದರ್ಪ ದುರಹಂಕಾರ ತೋರಿದವರಲ್ಲ ನಿರ್ಣಾಯಕ ಒಂದು ಸ್ವಂತ ವಿಷಯ ಹೇಳುತ್ತೇನೆ ವಾಚಗರು ಕ್ಷಮಿಸಬೇಕು ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಷ್ಟಿಷ್ಟು ಹೆಣಗಾಡಿದ್ದೇನಷ್ಟೇ ಇದಕ್ಕೆ ಕಾರಣಕರ್ತರಾದವರು ವೆಂಕಟ ಪತಯಂಗಾರ್ಯರು ಸಾವಿರದ ಸುಮಾರಿನಲ್ಲಿ ನಾನು ಸರ್ಕಾರದ ಚಾಕರಿ ನನ್ನ ತಂದೆ ಹಠ ಮಾಡುತ್ತಿದ್ದರು ನಾನು ಒಲ್ಲೆನಂದು ಹಠ ತೊಟ್ಟಿದ್ದೆ ನನ್ನ ತಂದೆ ನಮ್ಮ ಮನೆತನಕ್ಕೆ ಬೇಕಾದ ಐದಾರು ಸ್ನೇಹಿತರಿಂದ ಹೇಳಿಸಿ ನೋಡಿದರು ನಾನು ಒಪ್ಪಲಿಲ್ಲ ಕಡೆಗೆ ನಮ್ಮ ಸಂಸಾರಕ್ಕೆ ತುಂಬ ಆಪ್ತರಾಗಿದ್ದ ಐದಾರು ಮಂದಿಯನ್ನು ಜೊತೆ ಮಾಡಿಕೊಂಡು ಬೆಂಗಳೂರಿಗೆ ಬಂದು ನನ್ನ ಮೇಲೆ ಒತ್ತಾಯ ಹೇರಿದರು ನನ್ನ ಹಠವನ್ನು ಕಂಡ ಒಬ್ಬ ಆತ ನನ್ನ ತಂದೆಗೆ ಹೇಳಿದರು ನಾವು ಒಂದು ಕೆಲಸ ಮಾಡೋಣ ವೆಂಕಟಪ್ಪ ತಯ್ಯಂಗಾರಿಯವರಲ್ಲಿ ಈ ತಕರಾರನ್ನೆಲ್ಲ ಹೇಳೋಣ ಅವರು ತೀರ್ಮಾನ ಮಾಡಿದಂತೆ ನಾವೆಲ್ಲ ಒಪ್ಪಿಕೊಳ್ಳೋಣ ನನ್ನ ಕಡೆ ತಿರುಗಿ ಏನಪ್ಪ ಆಗಬಹುದಷ್ಟೇ ನಾನು ಏನು ಹೇಳೋದಕ್ಕೂ ತೋರದೆ ನಿಂತೆ ಹಾಗೆ ನಾನು ವೆಂಕಟಪತಯ್ಯಂಗಾರ್ಯರನ್ನು ದೂರದಿಂದ ಕೂಡ ಕಂಡಿರಲಿಲ್ಲ ಅವರ ಹೆಸರನ್ನು ಕೇಳಿದ್ದೆ ಅಷ್ಟೇ ಅವರು ಏನಾದರೂ ಹೇಳಲಿ ನನ್ನ ತಿರ್ಮಾನ ನನ್ನದು ಎಂದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದೆ ಸ್ವಾವಲಂಬನೆ ಆಗ ವೆಂಕಟಪತಯ್ಯಂಗಾರ್ಯರು ಚಾಮರಾಜ ಪ್ರೀತಿಯ ಐದನೇ ವಿಜಿಯಲ್ಲಿ ತಮ್ಮ ಮನೆಯಲ್ಲಿದ್ದರು ನನ್ನ ತಂದೆಯು ಅವರ ನಿಯೋಗ ಗೋಷ್ಠಿಯು ಅವರನ್ನು ಕಂಡು ತಮ್ಮ ಅಹವಾಲನ್ನು ಹೇಳಿಕೊಂಡರು ಅಯ್ಯಂಗಾರ್ಯರು ಸಾವಧಾನವಾಗಿ ಕೇಳಿದರಂತೆ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 ನನ್ನ ತಂದೆಗೆ ವೆಂಕಟಪ ತಯ್ಯಂಗಾರ್ಯರ ಮಾತಿನ ಮೇಲೆ ಯಾರ ಮಾತು ಲೆಕ್ಕಕ್ಕೆ ಬರುತ್ತಿರಲಿಲ್ಲ ವೆಂಕಟಪ ತಯ್ಯಂಗಾರ್ಯರು ಕೋಲಾರದಲ್ಲಿದ್ದಾಗ ಅವರಿಗೂ ನನ್ನ ಅಜ್ಜ ಶೇಷಗಿರಿಯಪ್ಪನವರಿಗೂ ತುಂಬ ಸ್ನೇಹ ಬೆಳೆದಿತ್ತು ಈ ಕಾರಣದಿಂದ ಅವರು ನನ್ನ ತಂದೆಯನ್ನು ಏಕವಚನದಿಂದ ಸಂಬೋಧಿಸಿ ಸಲಿಗೆಯಿಂದ ಮಾತನಾಡುತ್ತಿದ್ದರು ಅಂದು ಅವರು ನನ್ನನ್ನು ಕುರಿತು ಹೇಳಿದ ಮಾತು ನನ್ನ ತಂದೆಗೆ ಸಮ್ಮತವಾಯಿತು ಹೀಗೆ ನಾನು ಮಾಡಿದ್ದುಣ್ಣೋ ಮಹಾರಾಯ ಆಗಿದ್ದೇನೆ